ನಾನು ವಾಚಿಸುವ ಕವನದ ಶಿಷ್ಯರಳು ತೋರಿಸಿ ಹಾಗೆಯೇ ಮುಖ ಹೊರಳಿಸಿ ನನ್ನಂತೆ ನಗುವವರ ನೆನೆದು ನನ್ನಂತೆ ನಗುವವರ ನೆನೆದು ಈಗೀಗ ಸುಮ್ಮನೆ ಅವರ ಗೆಲುವಿಗಾದರೂ ಸರಿ ಅವರ ರೂ ಸರಿ ಚೆಲುವಿಗಾದರೂ ಸರಿ ನಗಬೇಕು ಕೊಲ್ಲದವುಗಳ ಕಡಗೊಳಗೆ ಮುರುಕಿ ಕೊಚ್ಚೆಯೊಳ ಬಿದ್ದು ಮಣ್ಣ ಮೆತ್ತಿಸಿಕೊಂಡ ಭಾವಗಳ ಮುಖ ತೊಳೆದು ಇಟ್ಟಿರುವ ನೆನಪುಗಳ ಒಳಮನೆಯಲ್ಲಿ ತೇದು ಬಸವಳಿದವುಗಳು ಇಲ್ಲಿವೆ ನಿಷ್ಠೆ ಕುಳಿತು ಜಿಗುಟುನಾಥ ಬಾರದಿರಲೆಂದು ಇವಿಷ್ಟೇ ಕುಳಿತು ಜಿಗುಟುನಾಥ ಬಾರದಿಲ್ಲವೆಂದು ಹುಡುಕಿ ತಂದ ಮಂಜು ಮನಸ್ಸಿನ ಭಾವಬಲ್ಲಿರುವೆ ನಗುವಿನೊಲರಿಗೆ ಸೋಕಿ ತಣ್ಣಗೆ ಹಿತಗಾಡಿಸಬೇಕಲ್ಲ ಅದ್ಯಾವ ಕಡೆಯಿಂದಲೂ ಅದ್ಯಾವ ಕಡೆಯಿಂದಲೂ ಅಡ್ಡಾದಿಡ್ಡಿಯಾಗಿ ಬೀಸುವ ಬಿರುಗಾಳಿ ಕೆಲವೊಮ್ಮೆ ಬಿರುಗಾಳಿ ಕೆಲವೊಮ್ಮೆ ಕಾಣದಂತೆ ಅಡ್ಡ ನಿಂತು ನಗುತ್ತೇನೆ ನಗೆಯುವವರ ಮುಂದೆ ಯಾರೊದ್ದು ಗೆದ್ದು ಹೋದರೂ ಯಾರೊದ್ದು ಗೆದ್ದು ಲ್ಲೇ ಮತ್ತೆ ಕೂತು ಹುಡುಕುತ್ತೇನೆ ಬಿದ್ದಲ್ಲೇ ಮತ್ತೆದ್ದು ಕೂತು ಹುಡುಕುತ್ತೇನೆ ಎಲ್ಲಾದರೂ ಸಿಗುವುದೇ ಎಲ್ಲಾದರೂ ಸಿಗುವುದೇ ನನಗಾಗಿ ಅರಳುವ ಒಂದು ಹೂ ನನಗಾಗಿ ಅರಳುವ ಒಂದು ಹೂ ಜೊತೆ ಸೇರಿ ಮತ್ತೆ ಮತ್ತೆ ನಗದು ಜೊತೆ ಸೇರಿ ಮತ್ತೆ ಮತ್ತೆ ನಗಲು ವಂದನೆಗಳು